ನಮಸ್ಕಾರ ಅಡಿಗರ ಕವಿತೆ ಭೂಮಿಗೀತ ಇದು ನಾಲ್ಕು ಭಾಗಗಳಲ್ಲಿ ಬರೆಯಲ್ಪಟ್ಟಿರುವ ಒಂದು ದೀರ್ಘವಾದ ಕವಿತೆ ಇದನ್ನು ಪೂರ್ತಿಯಾಗಿ ನಾನಿಲ್ಲಿ ಓದೋದಿಲ್ಲ ಕೆಲವು ಆಯ್ದ ಭಾಗಗಳನ್ನು ಮಾತ್ರ ಓದ್ತೇನೆ ಮೊದಲಿಗೆ ಇದರ ಮೊದಲನೆಯ ಭಾಗದ ಆಯ್ದ ಭಾಗ ಹುಟ್ಟು ಮಲೆಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೇ ಉರುಳು ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ ತೆಂಗುಗರಿಗಳ ಬೀಸಿ ಕೈಚಾಚಿ ಕರೆದಳು ಅಡಿಕೆ ಗೊನೆ ಗಿಲಕಿ ಹಿಡಿದಾಡಿಸಿದಳು ಕಬ್ಬಿನಾಲೆಯ ತಿರುಪಿನಲ್ಲಿ ಕುಳಿತೆರೆದಳು ಅಜಸ್ರ ಕರುಳ ತುಡಿತವನ್ನು ಭತ್ತ ಗೋಧುವೆ ರಾಗಿ ಜೋಳ ಮೊರ ಮೌರಿಯಲ್ಲಿ ಮಾಂಸದ ಹಡ ನೂಡಿಸಿದಳು ಗಂಟೆ ಮಂದಾರ ಮಲ್ಲಿಗೆಯ ಗಂಧ ಶಿಖರದಲ್ಲಿ ಮಲಗಿಸಿದಳು ಹಕ್ಕಿ ಗೊರಳಿಂದುಗುವ ತುಂಬಿ ಮರ್ಮರ ಮೊರೆವ ಜಾಮೂನು ನೋದದಲ್ಲಿ ಜಾಳಿಸಿದಳು ಆಕಾಶದಲ್ಲಿ ಮೋಡದ ವಿಶ್ವರೂಪಕ್ಕೆ ಕೆಳಗೆ ಜೀವಜ್ಯೋತಿ ಕೂಡಿಸಿದಳು ಎಳೆಹರೆಯ ಭಾಗ ನಂದ ಬಟ್ಟಲ ನಿತ್ತಿ ತುಟಿಗಿಟ್ಟು ನರ್ತಿಸಿತು ಅಂದುಗಿಯ ನಾಡಿಸುತ್ತ ಬಂದ ಹಿತ್ತಲ ಜಗಲಿ ಮೇಲೆ ಕುಳಿತು ಧುಮಿಕ್ಕಿದನು ಕೆಳಗೆ ಮತ್ತು ಕೆಳಗೆ ತಳಕೆ ಕುಂಗ ಹಸಿರು ತೆರೆ ಅಪ್ಪಳಿಸುತ್ತೆರೆ ನೊರೆಕಾರಿ ಬೀಸುತ್ತೆರೆ ಬಿರುಗಾಳಿ ಗುಡುಗು ಮೊಳಗೆ ತಳದಾಣಿಮುತ್ತುಗಳ ಮತ್ತ ದೀಪ್ತಿಗೆ ಕಣ್ಣು ಕುಕ್ಕಿ ಕುರುಡಾಡಿದನು ಸಂಜೆವರೆಗೆ ಎಲ್ಲೆಲ್ಲೂ ಹೆರಿಗೆ ಮನೆ ಬೇನೆ ಸಂಕಟ ನಗೆ ಕೊರಡು ಚಿಗುರಿದ ಚೆಲುವು ಚೀರು ಕೇಕೆ ನರ್ಸುಗಳು ಡಾಕ್ಟರರು ಹೆರಿಗೆ ಮನೆ ಒಳ ಅವರ ಬೆನ್ನಿಗೆ ಸದಾ ನಾಲ್ಕು ಮಂದಿ ತೊಟ್ಟಿಲಂಗಡಿಯಲ್ಲಿ ಬೊಂಬ ತುಂಬಾ ಅಗ್ಗ ಜಾತಕರ್ಮದಿ ಈ ಪುರೋಹಿತ ಭಟ್ಟ ಅಪರ ಪ್ರಯೋಗದಲ್ಲಿ ಪಾರಂಗತ ವೇದ ಶಾಸ್ತ್ರ ಪುರಾಣ ಭಜನೆ ಹರಿಕತೆ ಪೂಜೆ ಎಣ್ಣೆ ತಿರುತ್ತಲಿರೆ ಒಡಕು ಹಣತೆಯ ಮುಂದೆ ಬತ್ತಿ ಹೊಸೆತ ಆಗಲೂ ಬಿಡಲಿವಳು ತಾಯಿ ಕಾಯಿ ಹೊಗೆ ಹಾಕಿ ತುರಿಯುವಳು ಎದೆಯ ಗರಟೆ ಬಿದಿರು ಮೇಣೆಯ ಮೇಲೆ ಕುಳಿತು ಸಾಗುವ ವೇಳೆ ಹೊರಬರಳು ಅವಳಿಗಿ ಬಂದು ಭಾಗ ಇವಳ ಹೊಟ್ಟೆ ಚರಂಡಿ ಗಾರು ಕುಕ್ಕಿದರೆಯ ಕಳ್ಳಬಸೂರಿನ ಯಾವ ಜಾಣರಂಭೆ ಗಂಗೆಯಲ್ಲಿ ತೇಲಿ ಬಂದನು ರಾಧೇಯ ಸಾಯಿಸಲಿ ಕಲ್ಲದೆ ಬರಳು ಕುಂತಿ ಬಿಟ್ಟರೋ ಕಾಡಲ್ಲಿ ಕಣ್ಣು ಕಟ್ಟಿ ಸುತ್ತಲೂ ಬಿಗಿದಿಟ್ಟು ಮುಳ್ಳು ತಂತಿ ಕುಡಿಯಲುಪ್ಪಿನ ನೀರು ತಿನಲು ಬೆಂಕಿಯ ಚೋರು ಕುಣಿಯಲೆಂದೇ ಬೇಡಿ ಕಾಲ ತೊಡವು ಕೊನೆಯ ಭಾಗದ ಒಂದು ಭಾಗ ತಾರೆ ನಿಹಾರಿಕೆಗಳಾಚೆಯ ಸಮಾಚಾರ ಪಾತಾಳದಾಳದಿಂದದ್ದು ಬರುವ ವಿಕಾರ ಒಂದನೊಂದಕ್ಕೆ ಕುಡಿಸಾಡುವ ಕುಣಿಸುವ ಚಮತ್ಕಾರ ಕೆಲರು ಹೇಳುವರು ಸ್ವಿಚ್ ಎಲ್ಲೋ ತಿಳಿಯದೆಂದು ಮೂಲದ ಕಚೇರಿಯ ವಿಳಾಸ ಮರೆತಿದೆಯೆಂದು ಇಲ್ಲೇ ಎಲ್ಲೋ ಇರುವುದೆನ್ನುವರು ಉಳಿದವರು ಕತ್ತಲಲ್ಲಿ ಕಣ್ಣು ಕಾಣದ ಬೀದಿ ಇಕ್ಕಟ್ಟಿನಲ್ಲಿ ಗೋಡೆ ತಡಕುತ ಇನ್ನೂ ತೆವಳಬೇಕು ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ ದಾರಿ ಸಾಗುವುದೆಂತೋ ನೋಡಬೇಕು